ಓಂ ಶ್ರೀ ಗುರುಭ್ಯೋ ನಮಃ ಹರಿ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಭೆ ಶಂಕರಾಚಾರ್ಯರ ವಿವೇಕ ಚೂಡಾಮಣಿ ಎನ್ನತಕ್ಕಂತಹ ಅತ್ಯಂತ ಪವಿತ್ರವಾದ ಅತ್ಯಂತ ವಿಶೇಷವಾದ ಸರಳವಾದ ವೇದಾಂತವನ್ನು ಬೋಧಿಸ್ತಕ್ಕಂಥ ಕೃತಿ ಇದರಲ್ಲಿ ನಾವು ಜಂತೂನಾ ನರಜನ್ಮದುರ್ಲಭಮತಃಪುಂಸ್ ತೋ ವಿಪ್ರತ ಏನತಕ್ಕಂತಹ ಶ್ಲೋಕ ಅದರ ವಿವರಣೆಯನ್ನು ನೋಡ್ತಾ ಇದ್ದೆವು ಈಗಾಗಲೇ ಜಂತೂ ನರಜನ್ಮ ದುರ್ಲಭಂ ಅಂಥೇಳಿ ನೋಡಿದ್ದೇವೆ ಅದರದ್ದು ವಿವರಣೆ ನಿನ್ನೆ ದಿವಸ ಮೂರು ಕಂತುಗಳು ಮುಗ್ದಿದೆ ಇವತ್ತು ನಾಲ್ಕನೇ ಕಂತು ವಿವೇಕ ಚೂಡಾವಣಿ ಅಂದರೆ ನರಜನ್ಮವು ಅತ್ಯಂತ ದುರ್ಲಭವವು ಪರಮ ಶ್ರೇಷ್ಠವು ಎಂಬತ್ನಾಲ್ಕು ಲಕ್ಷ ಜನ್ಮಗಳ ಬಳಿಕ ಬರುವ ಗೋಜನ್ಮ ಗೋವಿನ ಜನ್ಮದ ತರುವಾಯ ದೊರಕುವಂಥದ್ದು ಆಗಿದೆ ಅಂತೇಳಿ ಅಷ್ಟನ್ನು ನಾವು ತಿಳ್ಕೊಂಡಿದ್ದೇವೆ ಅದನ್ನ ಅತ ಪುಸ್ತ ಪುರುಷತ್ವಂ ಭಾವಷತ್ವ್ಯ ಪುರುಷನ ಭಾವೇ ಮನೋಭಾವೇ ಭಾವನೇ ಪುಂಸ್ತ್ವರುಷತ್ವೀರ್ಯ ಪರಾಕ್ರಮ ಪುಂಸ್ತ್ವ ಅಂತೇಳಿ ಹೇಳಿದರೆ ಅರ್ಧನರವು ಪುರುಷೋ ಅತಿರೀರವಾ आत्मानुक्त स तदात तथ सो वै पृथ् स्त्री पुष्व दथक विभे विभेदुष दशधा चक सौम्य सौम्य शै पुस्तु स्त्रीवच स प्रभु विभेद बहुध पुषर अथवा पुषरित ಎಂಬುದಾಗಿ ಮಾರ್ಕಂಡೆಯ ಪುರಾಣ ಅಧ್ಯಾಯ ನಲವತ್ತ ಏಳರಲ್ಲಿ ಹತ್ತು ಹನ್ನೊಂದು ಹನ್ನೆರಡನೇ ಶ್ಲೋಕಗಳಲ್ಲಿ ಬರ್ತದೆ ಅಂದರೆ ಈ ಸ್ತ್ರೀ ಪುರುಷ ಸೃಷ್ಟಿಯ ಬಗ್ಗೆ ಹೇಗಾಯಿತು ಅಂತ ಪ್ರಜಾಪತಿಯಾದ ಸೃಷ್ಟಿಕರ್ತ ಬ್ರಹ್ಮನೂ ಈ ಮಾರ್ಕಂಡೇ ಪುರಾಣದಲ್ಲಿ ಹೇಳ್ತಾರೆ ನಲವತ್ತ ಏಳನೇ ಅಧ್ಯಾಯ ಹತ್ತು ಹನ್ನೊಂದು ಹನ್ನೆರಡು ಶ್ಲೋಕಗಳು ಪ್ರಜಾಪತಿಯಾದ ಸೃಷ್ಟಿಕರ್ತ ಬ್ರಹ್ಮನು ಅರ್ಧ ಭಾಗಪುರುಷ ಅರ್ಧನಾರೀ ನರ ವಪುಹು ಪುರುಷೋ ಅತಿ ಶರೀರವಾ ಅರ್ಧ ಭಾಗ ಪುರುಷ ಹಾಗ ಅರ್ಧ ಭಾಗ ಸ್ತ್ರೀಯಾಗಿಯೂ ಇರುವ ಬೃಹತ್ ಗಾತ್ರದ ಅತಿ ಶರೀರ ಅಂಥೇಳಿ ಅತಿಯಾದ ಶ ಗಾತ್ರದ ಶರೀರ ಬೃಹತ್ ಪುರುಷನನ್ನು ಸೃಜಿಸಿ ನಿನ್ನನ್ನು ನೀನು ವಿಭಜಿಸು ಅಂತೇಳಿ ಹೇಳಿ ಅದೃಶ್ಯನಾಗ್ತಾನೆ ವಿಭಜ ಆತ್ಮಾನಂ ಇತ್ಯುಕ್ತ ಸ ತದ ತದಾ ಅಂತರ್ದಧೆ ತತಃ ಆಗುವಾಗ ಅಲ್ಲಿಂದ ಅವನು ಮಾಯವಾದ ಯಾರೋ ಪ್ರಜಾಪತಿಯಾದ ಸೃಷ್ಟಿಕರ್ತ ಬ್ರಹ್ಮ ಅರ್ಧಭಾಗ ಪುರುಷ ಅರ್ಧ ಭಾಗ ಸ್ತ್ರೀಯಾಗೂ ಇರುವ ಬೃಹದ್ಗಾತ್ರದ ಪುರುಷನೊಬ್ಬನನ್ನು ಸೃಜಿಸಿ ನಿನ್ನನ್ನು ನೀನು ವಿಭಜಿಸುವ ಅಂತೇಳಿ ಹೇಳಿ ಅದೃಶ್ಯನಾದ ಬ್ರಹ್ಮನಿಂದ ಹಾಗೆ ಬೋಧಿಸಲ್ಪಟ್ಟ ಪುರುಷನು ತನ್ನಲ್ಲಿ ಸ್ತ್ರೀತ್ವವನ್ನು ಪುರುಷತ್ವವನ್ನು ವಿಭಜಿಸಿಕೊಂಡ ಸಚೋಕ್ತೋ ವೈ ಪೃಥಕ್ ತಥಾಕರೋತ್ ಸ ಚ ಉಕ್ತಃ ವೈ ಪೃಥಕ್ ಚ ದಶಧ ಸಹ ಆಗ ಪುರುಷತ್ವವನ್ನು ಹನ್ನೊಂದು ರೂಪಗಳಿಂದ ವಿಭಾಗ ಮಾಡಿದ ಪುನಃ ಸರ್ವಶಕ್ತನಾದ ಆ ಪುರುಷನು ಪುರುಷತ್ವ ಮತ್ತು ಸ್ತ್ರೀತ್ವಗಳನ್ನು ಸೌಮ್ಯ ಅಸೌಮ್ಯ ರೂಪಗಳಿಂದಲೂ ಸೌಮ್ಯ ಮತ್ತು ಕ್ರೂರವಾದ ರೂಪಗಳಿಂದಲೂ ಮತ್ತು ಶಾಂತ ರೂಪದಿಂದಲೂ ವಿಭಜಿಸಿ ಅಮಿತವಾದ ತೀಕ್ಷ್ಣಸ್ವಭಾವದ ಪುರುಷರನ್ನಾಗಿ ಬಹು ವಿಧವಾಗಿ ಸೃಷ್ಟಿಸಿದ ಅಂತೇಳಿ ಬರ್ತದೆ ಸೌಮ್ಯ ಸೌಮ್ಯೈ ತಾಂತೈ ಪುಂಸ್ತ್ರೀತ್ವ ಚಭು ಬಿವಿಭ ಬಹುಧಾ ದೇವ ಪುರುಷೈರಸಿತೈಸ್ಥಿತೈ ಪುರುಷರೇ ಅಮಿತೈಹಿ ಶೀತೈ ತೀಕ್ಷಣ ಸ್ವಭಾವದ ಅಮಿತವಾದ ಪುರುಷರನ್ನಾಗಿ ಬಹು ವಿಧವಾಗಿ ಸೃಷ್ಟಿಸಿದ ಅಮಿತವಾದ ತೀಕ್ಷ್ಣ ಸ್ವಭಾವದ ಮಿತಿ ಇಲ್ಲದಷ್ಟು ತೀಕ್ಷ್ಣ ಸ್ವಭಾವದ ಪುರುಷರನ್ನಾಗಿ ಬಹು ವಿಧವಾಗಿ ಸೃಷ್ಟಿ ಮಾಡಿದ ಅಂತೇಳಿ ಅಸಿತೈಹಿ ಸೀತೈಹಿ ಅಂತ ಹೇಳಿದರೆ ಬಿಳಿ ಮತ್ತು ಕಪ್ಪು ಬಣ್ಣದ ಪುರುಷರನ್ನು ಸೃಷ್ಟಿ ಮಾಡಿದ ಅನ್ನೋದೊಂದು ಅರ್ಥ ಆ ರೀತಿ ಬರ್ತದೆ ಇದು ಮಾರ್ಕಣ್ಯ ಪುರಾಣ ಅಧ್ಯಾಯ ನಲವತ್ತೇಳು ಶ್ಲೋಕ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಹೇಳಿದೆ ಹೀಗೆ ಜಂತೂನಾಂ ನರಜನ್ಮದುರ್ಲಭಂ ಅತಃ ಪುಂಸ್ವಂ ಜಂತುಗಳಿಗೆ ನರಜನ್ಮು ಅತ್ಯಂತ ದುರ್ಲಭವಾದದ್ದು ಸಾಮಾನ್ಯವಾಗಿ ಸ್ತ್ರೀಯು ಕರುಣೆ ವಾತ್ಸಲ್ಯ ಮಮತೆ ಮೃದುತ್ವ ತಾಯ್ತನದ ತ್ಯಾಗಬುದ್ಧಿ ಇತ್ಯಾದಿ ಭಾವಾವೇಶಗಳ ಸ್ವಭಾವವಿರುವ ವ್ಯಕ್ತಿ ಆದರೆ ಪುರುಷತ್ವ ಧೀರತೆ ಕಠೋರ ನಿಷ್ಠೆ ದೃಢ ಮನಸ್ಸು ದೌರ್ಬಲ್ಯರಹಿತತೆ ವೈರಾಗ್ಯಭಾವ ಅಚಲಶ್ರದ್ಧೆ ಏಕಾಗ್ರ ಬುದ್ಧಿ ಅಚಂಚಲತೆ ಮೊದಲಾದವು ಪುರುಷ ಸಾಮಾನ್ಯ ಗುಣಗಳು ಶ್ರವಣ ಮನನ ಅಧ್ಯಯನ ಧ್ಯಾನಗಳು ಒಂದು ರೀತಿಯ ಉಗ್ರ ತಪಸ್ಸು ಇದಕ್ಕೆ ಬೇಕಾದ ದೃಢ ಮನಸ್ಸು ಯಾರಲ್ಲಿ ಉಂಟು ಅವರೇ ಬ್ರಹ್ಮ ಜಿಜ್ಞಾಸೆಗೆ ಅಧಿಕಾರಿಗಳಿಗೆ ಹೊರತು ಹೇಡಿಗಳು ಚಂಚಲರು ಅಲ್ಲ ಹಾಗಾಗಿ ಈ ಗುಣಗಳುಳ್ಳವರು ಸ್ತ್ರೀ ಪುರುಷರು ಯಾರೇ ಆಗಿರಲಿ ಅಂತವರ ಸ್ವಭಾವವನ್ನೇ ಇಲ್ಲಿ ಪುಂಸ್ತ್ವಾ ಎನ್ನಲಾಗಿರಿ ಹೊರತು ಇದು ಬಾಹ್ಯ ಲಿಂಗ ಲಿಂಗಭೇದವಲ್ಲ ಆದರೆ ಆಂತರಿಕ ಗುಣಲಿಂಗಭೇದವಾಚ್ಯ ಆಂತರಿಕವಾದ ಗುಣ ಚಿಹ್ನೆ ಅದನ್ನು ಭೇದ ಹೇಳ್ತಕ್ಕಂಥದ್ದು ಗುಣದಲ್ಲಿ ಹೊರತು ಸ್ತ್ರೀ ಪುರುಷ ಎಂಬಂತಹ ಶಾರೀರಿಕ ಲಿಂಗ ಭೇದ ಅಲ್ಲ ಅಂತೇಳಿ ಹೇಳ್ತೇವೆ ಯಾಕಂದರೆ ಆ ಇದ್ದವನೇ ಪುರುಷ ಅಂತ ಹೇಳಿದ್ದು ಧೀರತ್ವ ಅದೇ ಪುರುಷತ್ವ ಅಂತ ಪುಂಸ್ತ್ವ ಅದು ಜಂತು ನರಜನ್ಮ ದುರ್ಲಭಂ ಹೀಗಾಗಿ ಜಂತುಗಳಿಗೆ ನರಜನ್ಮ ದುರ್ಲಭವಾದದ್ದು ಅದಕ್ಕಿಂತಲೂ ಪುರುಷತ್ವದ ಗುಣಗಳಿರುವಂಥದ್ದು ಮತ್ತು ದುರ್ಲಭ ಅಥವಾ ಅಪರೂಪ ಅಥವಾ ಪುಣ್ಯ ವಿಶೇಷ ಪ್ರಾಪ್ತವಾದದ್ದು ಅಂತೇಳಿ ತಾತ್ಪರ್ಯ ತತಹ ವಿಪ್ರತ ಅದಕ್ಕಿಂತಲೂ ಪುರುಷತ್ವಕ್ಕಿಂತಲೂ ವಿಪ್ರತ್ವ ಹೆಚ್ಚಿನದು ಏನು ವಿಪ್ರತ್ವ ಅಂತ ಹೇಳಿದರೆ ವಿಶೇಷಣ ಪ್ರಾತಿ ಪೂರಯತಿ ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹಾಖ್ಯಾ ಷಟ್ಕರ್ಮಣಿ ಇಪ್ರಹ ಪ್ರಾಪೂರಣೆ ಧಾತು ಅಂದರೆ ವಿಶೇಷವಾಗಿ ಯಜ್ಞ ಮಾಡುವಂಥದ್ದು ಮಾಡಿಸುವಂಥದ್ದು ಯಜನ ಯಾಜನ ಅಧ್ಯಯನ ಅಧ್ಯಾಪನ ಸ್ವಾಧ್ಯಾಯ ತಾನು ಅಧ್ಯಯನ ಸ್ವಂತ ಅಧ್ಯಯನ ಮಾಡುವಂಥದ್ದು ಇನ್ನೊಬ್ಬರಿಗೆ ಬೋಧನೆ ಮಾಡತಕ್ಕಂಥದ್ದು ದಾನ ಪ್ರತಿಗ್ರಹ ದಾನ ಕೊಡುವುದು ಮತ್ತು ಸ್ವೀಕಾರ ಮಾಡತಕ್ಕಂಥದ್ದು ಏನತಕ್ಕಂತಹ ಪ್ರತ್ ಆಖ್ಯಾ ವಿಶೇಷೇಣ ಪ್ರಾತಿ ಪೂರೈತಿ ಈ ಷಟ್ಕರ್ಮಗಳನ್ನು ಪೂರೈಸುವವನು ವಿಶೇಷವಾಗಿ ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಅನುಷ್ಠಾನಿಸುವನು ವಿಪ್ರಪೂರಣೇ ಧಾತು ಕ್ರಿಯಾಪದ ಮನು ರೂಪವಿ ಧಾತು ಅಂತ ಹೇಳುತ್ತದೆ ಹಾಗಾಗಿ ವಿಪ್ರೇಳ್ಬರ್ತದೆ ವಿಶೇಷ ವಿಶೇಷಣ ಪ್ರಾತಿ ಪೂರಯತಿ ಇ ಷಟ್ಕರ್ಮಗಳನ್ನು ಮಾಡತಕ್ಕಂಥವನು ಸದಾ ಷಟ್ಕರ್ಮ ನಿರತನ ಆಗಿರ್ತಕ್ಕಂಥವನು ಯಜನ ಯಾ ಯಜನಯಾಜನ ಅಧ್ಯಾಪನ ದಾನ ಪ್ರತಿಗ್ರಹ ಇದು ವಿಪ್ರ ಒಂದು ಇನ್ನೊಂದು ಅಥವಾ ಉಪ್ಯತೆ ಧರ್ಮಬೀಜಂ ಅತ್ರ ಅನೇನ ಇದೆ ವಿಪ್ರಹ ವಪ ಬೀಜಸಂತಾನೇ ಧಾತು ತಸಲಕ್ಷಣ ಯಥ ಅಂದರೆ ಬಿತ್ತಲ್ಪಡುತ್ತದೆ ಧರ್ಮದ ಬೀಜ ಇಹ ಲೋಕದಲ್ಲಿ ಇವನಿಂದ ಎಂಬುದರಿಂದ ವಿಪ್ರನು ಧರ್ಮ ಧರ್ಮಬೀಜಂ ಅತ್ರ ಅನೇನ ಇದೆ ವಿಪ್ರ ಲೋಕದಲ್ಲಿ ಧರ್ಮದ ಬೀಜವು ಇವನಿಂದ ಬಿತ್ತಲ್ಪಡುತ್ತದೆ ಎಂಬುದರಿಂದಾಗಿ ಇವನು ವಿಪ್ರ ಅಂತೇಳಿ ಅನಿಸ್ಕೊಡ್ತಾನೆ ಉಪ್ಯತೆ ಧರ್ಮಬೀಜಂ ಅತ್ರ ಅಂತೇಳಿ ವಿಪ್ರ ವಪಬೀಜಸಂತಾನೇ ಧಾತು ವಪತಿ ಹಾಗೆ ವಿಪ್ರತ ಅಂತ ವಿಪ್ರ ವಪನ ಅಂದರೆ ಬೀಜ ವಾಪ ಆ ವಾಪ ಬೀಜ ಹಾಕುವಂಥದ್ದು ಬಿತ್ತನೆ ಮಾಡುವಂಥದ್ದು ಅಂತಹ ವಿಪ್ರನ ಲಕ್ಷಣ ಏನು ಧರ್ಮದ ಬೀಜವನ್ನು ಬಿತ್ತತಕ್ಕಂಥ ವಿಪ್ರನ ಲಕ್ಷಣ ಏನು ಜನ್ಮನ ಬ್ರಾಹ್ಮಣೋ ಜ್ಞೇಯ ಸಂಸ್ಕಾರೈರ್ ದ್ವಿಜ ಉಚ್ಚತೆ ವಿದ್ಯೆಯ ಯಾತಿ ವಿಪ್ರತ್ವ ಲಕ್ಷಣಂ ಅಂತ ಹೇಳ್ತಾರೆ ಪ್ರಾಯಶ್ಚಿತ್ತ ವಿವೇಕದಲ್ಲಿ ಅಂದರೆ ಜನ್ಮದಿಂದ ಅಥವಾ ಹುಟ್ಟಿನಿಂದ ಬ್ರಾಹ್ಮಣನ ಮಗು ಜಾತಿಯಲ್ಲಿ ಬ್ರಾಹ್ಮಣನೆಂದು ತಿಳಿಯಬೇಕು ಉಪನಯನಾದಿ ಸಂಸ್ಕಾರಗಳಿಂದ ವ್ಯಕ್ತಿಯ ಓರ್ವನು ದ್ವಿಜನೆನಿಸ್ತಾನೆ ವೇದಶಾಸ್ತ್ರಾದಿ ಜ್ಞಾನದಿಂದ ಯಾವನೇ ಆದರೂ ವಿಪ್ರನೆಸ್ತಾನೆ ಈ ಮೂರು ಅರ್ಥಾತ್ ಬ್ರಾಹ್ಮಣ ಕುಲದಲ್ಲಿ ಜನ್ಮ ಉಪನಯನಾದಿ ಸಂಸ್ಕಾರ ವೇದಾದಿ ವಿದ್ಯೆಗಳು ಯಾವ ಓರ್ವನಲ್ಲಿಯೇ ಇದೆಯೋ ಅಂಥವನು ಶ್ರೋತ್ರಿಯ ನೆನೆಸುತ್ತಾನೆ ಅಂತ ಹೇಳ್ತಾರೆ ಶ್ರೋತ್ರಿಯ ಅಂತ ಹೇಳ್ತಾರೆ ಅವನಿಗೆ ಈ ಮೂರು ಇರುವಿಕೆಯು ಶ್ರೋತ್ರಿಯನ ಲಕ್ಷಣ ಅಂತೇಳಿ ಪ್ರಾಯಶ್ಚಿತ್ತ ವಿವೇಕ ಹೇಳಿದೆ ಹಾಗೆಯೇ ಮನುಸ್ಮೃತಿಯಲ್ಲಿ ಒಂದು ಹದಿ ಒಂದು ತೊಂಬತ್ತೆಂಟರಲ್ಲಿ ಹೇಳಿದೆ ಉತ್ಪತ್ತಿರೇವೋ ವಿಪ್ರಸ್ಯ ಶಾಶ್ವತಿ ಸಹಿ ಧರ್ಮಾರ್ಥಮ ಉತ್ಪನ್ನೋ ಬ್ರಹ್ಮಭೂಯಾಜಕಲ್ಪತೆ ಮನುಸ್ಮೃತಿ ಒಂದು ತೊಂಬತ್ತೆಂಟರಲ್ಲಿ ಹೀಗೆ ಹೇಳಿದೆ ವಿಪ್ರನ ಉತ್ಪತ್ತಿಯೇ ಅಥವಾ ಜನ್ಮವೇ ಶಾಶ್ವತವಾದ ಧರ್ಮದ ಸಾಕ್ಷಾತ್ ಪ್ರತಿರೂಪದಂತೆ ಇರ್ತದೆ ಧರ್ಮವೇ ಮೂರ್ತಿವೆತ್ತಂತೆ ಸಾಕಾರಗೊಂಡಂತಿರ್ತದೆ ಆತನು ಧರ್ಮಕ್ಕಾಗಿಯೇ ಉತ್ಪನ್ನನಾಗಿದ್ದಾನೆ ಅಂಥವನು ಬ್ರಹ್ಮಭಾವ ಅಥವಾ ಬ್ರಹ್ಮತ್ವ ಅಥವಾ ಬ್ರಹ್ಮ ಸಾಹಿಜ್ಯ ಅಥವಾ ಮೋಕ್ಷವನ್ನೇ ಹೊಂದುತ್ತಾನೆ ಅಂತೇಳಿ ಹೇಳ್ತಾರೆ ಮನು ಸ್ಮೃತಿಯಲ್ಲಿ ವಿಪ್ರನೆಂದರೆ ಮೇಧಾವಿ ಅಥವಾ ದೇವರನ್ನು ಸ್ತೋತ್ರ ಮಾಡುವು ಎನ್ನತಕ್ಕಂಥ ಅರ್ಥವೂ ಇದೆ ಎನ್ನುವಂಥದ್ದು ಋಗ್ವೇದದ ಸಾಯಣ ಭಾಷ್ಯದಲ್ಲಿ ನಿಶಸೀದ ಗಣಪತೇ ಗಣೇಶತ್ಪಾಮಾಹುರ್ವಿಪ್ರತಮಂ ಕವೀನಾಂ ಎಂಬ ಋಂಗ್ ಮಂತ್ರ ಭಾಗದಲ್ಲಿ ಕಂಡು ಈ ಮಂತ್ರದ ಭಾಷ್ಯವನ್ನು ಸಾಯಣರು ಬರೆಯುವಾಗ ಈ ರೀತಿಯಾದ ಅರ್ಥವನ್ನು ಹೇಳ್ತಾರೆ ಮೇಧಾವಿ ಅಥವಾ ದೇವರನ್ನು ಸ್ತೋತ್ರ ಮಾಡುವ ವಿಪ್ರ ಅಂತೇಳಿ ಇಲ್ಲಿ ವಿಪ್ರತಮ್ ಕವಿನಾಂ ಅಂತೇಳಿ ಹೇಳಿದ್ದಕ್ಕೆ ವ್ಯಾಖ್ಯಾನ ಭಾಷ್ಯವನ್ನು ಇನ್ನು ವೇದಾಧ್ಯಯನತು ವಿಪ್ರಹ ಅಂಥೇಳಿ ಹಿಂದೆ ಹೇಳಿದ ಶ್ಲೋಕದಲ್ಲಿ ನಾವು ಹೇಳಿದ್ದೇವೆ ಹುಟ್ಟಿನಿಂದ ಸಕಲರು ಜಂತುಗಳೇ ಉಪನಯನ ಸಂಸ್ಕಾರಗಳಿಂದ ದ್ವಿಜ ಧ್ವಜರು ವೇದಾಧ್ಯಯನ ವಿಪ್ರರು ಅಂಥೇಳಿ ಷಟ್ಕರೊಂದ ನಿರತರು ವೇದಾಧ್ಯಯನ ಸಂಪನ್ನತೆ ಇರುವವರು ಆಮೇಲೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು ಈಗ ಬೇರೆ ಬೇರೆ ಅರ್ಥ ಇದೆ ಮೇಧಾವಿಗಳು ಅಥವಾ ಧರ್ಮದ ಸಾಕಾರ ಮೂರ್ತಿ ಆಮೇಲೆ ದೇವರನ್ನು ಸ್ತೋತ್ರ ಮಾಡುವವರು ಇತ್ಯಾದಿ ಅರ್ಥ ಆಮೇಲೆ ಧರ್ಮ ಬೀಜವನ್ನು ಬಿತ್ತನೆ ಮಾಡತಕ್ಕಂಥವರು ವಿಪ್ರ ಅಂತೇಳಿ ಹೇಳಲ್ಪಡ್ತಾರೆ ಹೀಗೆ ಹುಟ್ಟಿನಿಂದ ಸಕಲರು ಜಂತುಗಳೇ ಉಪನಯನಾದಿ ಸಂಸ್ಕಾರಗಳಲ್ಲಿ ದ್ವಿಜರಿಂದು ವೇದಾಧ್ಯ ಸಂಪನ್ನಿಸಿದ್ದು ವಿಪ್ರರಿಂದ ಬ್ರಹ್ಮಜ್ಞಾನ ಮಾತ್ರ ಬ್ರಾಹ್ಮಣರಂಬ ಅಭಿಪ್ರಾಯವು ಕೂಡ ಇದೆ ಜನ್ಮದಿಂದ ಅಂಥೇಳಿ ಒಂದರಲ್ಲಿ ಹೇಳ್ತವೆ ಇನ್ನೊಂದರಲ್ಲಿ ಬ್ರಹ್ಮಜ್ಞಾನದಿಂದ ಬ್ರಾಹ್ಮಣ ಅಂತ ಹೇಳ್ತದೆ ಹೀಗೆ ಒಟ್ಟಿನಲ್ಲಿ ಶಂಕರಾಚಾರ್ಯರ ಮತದಂತೆ ಜಂತೂನಾಂ ನರಜನ್ಮದುರ್ಲಭಂ ಅತಃ ಪುಂಸ್ತಂ ತಥೋ ವಿಪ್ರತ ಸಕಲ ಜಂತುಗಳಿಗೆ ಜೀವಜಂತುಗಳಿಗೆ ನರಜನ್ಮವೇ ಶ್ರೇಷ್ಠ ಅದರಲ್ಲೂ ಪುರುಷತ್ವ ಅಥವಾ ಧೀರತ್ವ ಅಥವಾ ದೃಢತ್ವ ಅಥವಾ ಅಚಂಚಲತ್ವಾದಿ ಗುಣವು ಹೆಚ್ಚಿನದು ಚಂಚಲತೆ ಇಲ್ಲದೇ ಇರತಕ್ಕಂಥದ್ದು ವೇದಶಾಸ್ತ್ರಾದಿ ಅಧ್ಯಯನ ಸಂಪನ್ನತೆಯುಳ್ಳ ವಿಪ್ರತ್ವವು ಅದಕ್ಕೂ ಮಿಗಿಲಾದದ್ದು ಎಂದು ವಿವೇಕ ಚೂಡಾಮಣಿಯ ಈ ಎರಡನೇ ಶ್ಲೋಕದ ಪ್ರಥಮ ಪಾದ ತಾತ್ಪರ್ಯ ಜಂತೂನಾಂ ನರಜನ್ಮದುರ್ಲಭಮತಃಪುಂಸ್ತಂ ತೋ ವಿಪ್ರತ ಎಂಬುದಾಗಿ ಸೂರ್ಯಾಶ್ವೈರ್ಮಸಜಾ ಸ ಗೌರವಶಾರ್ದೂಲವಿಕ್ರೀಡಿತ ಅಂತೇಳಿ ಶಾರ್ದೂಲ ವಿಕ್ರೀಡಿತವೃತದ ಶ್ಲೋಕ ಇದು ಅದರಲ್ಲಿ ಎರಡನೇ ಪಾದ ಏನು ಹೇಳ್ತದೆ ತಸ್ಮ್ ವೈದಿಕ ಧರ್ಮಾರ್ಗ ಪರತ ವಿವಸ್ಮತ್ ಪರಂ ತಸ್ಮ್ದ ವೈದಿಕ ಧರ್ಮಾರ್ಗ ಪರತಾ ಅಂದರೆ ಏನು ವೇದಾಧ್ಯಯನ ಸಂಪನ್ನತೆಗಿಂತಲೂ ವೇದ ಅಧ್ಯಯನ ಸಂಪನ್ನತೆ ಇರ್ತದೆ ಅದಕ್ಕಿಂತಲೂ ವೈದಿಕ ಧರ್ಮ ಮಾರ್ಗದಲ್ಲಿ ವೇದೋಕ್ತ ಕರ್ಮಗಳನ್ನು ಆಚರಿಸುತ್ತಾ ಬಾಳುವಿಕೆ ಯಾವುದಿದೆ ಅದು ಇನ್ನೂ ಉತ್ತಮವಾದದ್ದು ಕೇವಲ ವೇದ ಜ್ಞಾನ ಮಾತ್ರ ಸಾಲದು ಅಂದರೆ ವೇದ ಕಂಠಸ್ಥ ಮಾಡಿದರೆ ಸಾಲ್ದು ಅದರ ಆಚರಣೆ ಅನುಷ್ಠಾನ ನಿಜ ಜೀವನದಲ್ಲಿ ಅದರ ಅಳವಡಿಕೆ ವೇದ ಮಾರ್ಗದಲ್ಲಿ ಪ್ರವರ್ತಿಸುವಿಕೆ ಅಷ್ಟೇ ಮುಖ್ಯ ಇಲ್ಲವಾದರೆ ದರ್ವಿ ಪಾಕರಸವು ಯಥಾ ಎಂಬ ಪಾತ್ರದ ಅಂದರೆ ಒಂದು ಪದಾರ್ಥದ ಪಾತ್ರೆಯಲ್ಲಿರತಕ್ಕಂಥ ಸೌಟು ಪಾಯಸದ ಪಾತ್ರೆಯಲ್ಲೇ ಇರ್ಬೋದು ಆ ಸೌಟಿಗೆ ಪಾತ್ರೆ ರುಚಿ ಗೊತ್ತಾಗ್ತದೆ ಪಾಯಸದ ರುಚಿ ಗೊತ್ತಾಗ್ತದ ಇಲ್ಲ ಅದರೊಳಗೆ ಮುಳುಗಿದ್ದರೂ ಕೂಡ ಅದರ ಸವಿಯನ್ನು ಅದು ಹೇಗೆ ತಿಳಿಯೋದೋ ಹೇಗೆ ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ಅಥವಾ ಕಾಶಿಯಲ್ಲಿ ಇರತಕ್ಕಂಥ ಜನರು ಇರ್ಬೋದು ಅಥವಾ ಗಂಗಾ ಕಾಶಿ ಕ್ಷೇತ್ರ ಪುಣ್ಯಕ್ಷೇತ್ರ ಮೋಕ್ಷಧಾಮ ಅಲ್ಲಿಯೇ ವ್ಯಕ್ತಿಗಳಿದ್ದರೂ ಕೂಡ ಅವರಿಗೆ ಅದರ ಪ್ರಜ್ಞೆ ಇರುವುದಿಲ್ಲ ಇಲ್ಲಿಂದ ಅಲ್ಲಿಗೆ ಹೋಗುವವರಿಗೆ ಯಾವುದೋ ಭಾವನೆ ಬರ್ತದೆ ಓ ಇದು ಪುಣ್ಯಕ್ಷೇತ್ರ ಮೋಕ್ಷ ಕ್ಷೇತ್ರ ಅಂಥೇಳಿ ಎಲ್ಲಿಗೆ ಹೋದ್ರೆ ಮೋಕ್ಷ ಅಂಥೇಳಿ ಹಾಗೆ ಗಂಗೆಯಲ್ಲೇ ಇರತಕ್ಕಂತಹ ಗಂಗಾ ನದಿಯಲ್ಲಿ ಇರತಕ್ಕಂಥ ಮೀನುಗಳು ಅನಂತವಾಗಿವೆ ಮೀನುಗಳು ಜಲಚರಗಳು ಅವುಗಳಿಗೆಲ್ಲ ಮೋಕ್ಷ ಉಂಟು ಗಂಗಾಸ್ನಾನವೇ ಅವು ನಿತ್ಯವೂ ಗಂಗಾ ಸ್ನಾನದಲ್ಲಿ ಆದರೆ ಅವುಗಳು ಆ ಭಾವನೆಯನ್ನು ಹೊಂದಿಲ್ಲ ಹಾಗಾಗಿ ಅದು ಭಾವಂ ತದ್ಭವತಿ ಆ ಭಾವನೆ ಭೀ ಮಾತ್ರ ಸಾಧ್ಯ ಹಾಗೆ ಅದರ ಭಾವ ಅಂದರೆ ಏನು ತಜ್ಜಪ ತದರ್ಥ ಭಾವನ ಯಾವುದನ್ನು ನಾವು ಜಪಿಸ್ತೇವೋ ಅದರ ಅರ್ಥ ನಮಗುಂತಾಗಬೇಕು ಯೋಗದಲ್ಲಿ ಕೂಡ ಹೇಳ್ತದೆ ಯೋಗಶಾಸ್ತ್ರದಲ್ಲಿ ಪತಂಜಲಿ ಮುಂದಿಗಳು ಹೇಳಿದ್ದಾರೆ ಅಂದರೆ ಅದರ ಅರ್ಥ ಮಾತ್ರ ಆ ಭಾವನೆ ಬರ್ತಕ್ಕಂಥದ್ದು ಕೇವಲ ಜಪದಿಂದ ಸಾಧ್ಯ ಇಲ್ಲ ಶಬ್ದ ಮಾತ್ರದಿಂದ ಅಲ್ಲ ಅದರ ಅರ್ಥದ ಅರಿವಾಗಬೇಕು ಹಾಗೆಯೇ ಸೌಟ್ರೂ ಪಾಯಸದಾದ ಒಳಗೆ ಮುಳುಗಿಸಿದರೂ ಸೌಟಿಗೆ ಹೇಗೆ ರುಚಿ ಗೊತ್ತಾಗೋದಿಲ್ವೋ ಅದೇ ರೀತಿಯಲ್ಲಿ ಕೇವಲ ಪಠನ ಕಂಠಗತ ಮಾಡಿಕೊಳ್ಳುವುದರಿಂದ ಹ್ಞೂ ವೇದದ ಸಾರವು ಅನುಭವಕ್ಕೆ ಬರಲಿಕ್ಕಿಲ್ಲ ಹೀಗಾಗಿ ಕೇವಲ ವಿಪ್ರತ್ವಕ್ಕಿಂತ ವೇದೋಕ್ತ ಧರ್ಮಾನುಷ್ಠಾನ ನಿರತನು ಶ್ರೇಷ್ಠ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ ವಿದ್ವತ್ವ ಅಸ್ಮಾತ್ ಪರಂ ವಿದ್ವತ್ತೆಯು ಇದಕ್ಕಿಂತಲೂ ಮಿಗಿಲಾದದ್ದು ವೇದ ಧರ್ಮಾಚರಣೆಗಿಂತಲೂ ಅದರ ಅಂತರಾರ್ಥವನ್ನು ಅರಿಯುವಂತಹ ಜ್ಞಾನ ಹೆಚ್ಚಿನದ್ದು ಕೇವಲ ವೇದದಲ್ಲಿ ಹೀಗೆ ಹೇಳಿದ್ದಾರೆ ಸ್ವರ್ಗಕಾಮ ಜ್ಯೋತಿಷ್ಠೋಮಂ ಸ್ವರ್ಗಕಾಮೋ ಯಜೇತ ಜ್ಯೋತಿಷ್ಠೋಮ ಮಾಡಬೇಕು ಸ್ವರ್ಗವನ್ನು ಬಯಸ್ತಕ್ಕಂಥವ್ರು ಸರಿ ಮಾಡಿದ ಸ್ವರ್ಗ ಬೇಕು ಅಂತೇಳಿ ಅಥವಾ ಆಹಾರ ಸಂಧ್ಯಾ ಉಪಾಸೀತ ದಿನ ದಿನವೂ ಹೊತ್ತು ಹೊತ್ತಿಗೂ ಮಾಡಬೇಕು ಮಾಡಿದ ಇದೇನಾಯಿತು ವೇದೋಕ್ತ ಕರ್ಮ ಮಾರ್ಗದಲ್ಲಿ ಇದ್ದಾನೆ ವೇದೋಕ್ತ ಮಾರ್ಗ ನಿಷ್ಠನು ಸರಿ ಆದರೆ ವಿದ್ವತ್ತೆಯು ಇದಕ್ಕಿಂತಲೂ ಮಿಗಿಲಾದದ್ದು ಅಂದರೆ ವೇದ ಧರ್ಮ ಆಚರಣೆಗಿಂತಲೂ ಅದರ ಅಂತರಾರ್ಥವನ್ನು ಅರಿಯುವಂಥ ಜ್ಞಾನ ಅದರೊಳ ಗೂಢ ಅರ್ಥ ಏನು ಅದನ್ನು ತಿಳಿಯುವಂಥದ್ದು ಹೆಚ್ಚಿನದು ವೇತಿ ವಿದ್ವಾನ್ ವಿದುಷೋ ಭಾವ ವಿದ್ವತ್ವಂ ಅಥವಾ ವಿದ್ವತ್ತ ಬಲ್ಲ ಬಲ್ಲವನು ಎಂಬುದರಿಂದಾಗಿ ವಿದ್ವಾನ್ ವೇತಿ ಇದೆ ವಿದ್ವಾನ್ ವಿಧುಷೋ ಭಾವ ವಿದ್ವತ್ವ ವಿದ್ವಾನನ ಭಾವವೇ ವಿದ್ವತ್ತೆ ವಿದ್ವತ್ತ ಅಥವಾ ವಿದ್ವತ್ವ ಇಂತಹ ಜ್ಞಾನಿಯು ವೇದಾರ್ಥವನ್ನು ಅರಿಯಿತಾನೆ ಹಾಗಾದಾಗ ಆತನು ಜಂತುವಿಗಿಂತ ಅಥವಾ ಕೇವಲ ನರ ಜನ್ಮಕ್ಕಿಂತ ಕೇವಲ ಪುರುಷತ್ವಕ್ಕಿಂತ ವಿಪ್ರತ್ವಕ್ಕಿಂತ ವೈದಿಕ ಧರ್ಮ ಮಾರ್ಗ ಪರತ್ವಕ್ಕಿಂತಲೂ ಹೆಚ್ಚಿನ ಅವನ ಎನಿಸುವನು ಜಗದ್ಗುರು ಆದಿಶಂಕರ ಭಗವತ್ಪೂಜ್ಯ ಪಾದರಾ ಆಚಾರ್ಯರ ಅಭಿಮತ್ರ ವಿದ್ವತ್ವ ಅಸ್ಮಾತ್ ಪರಂ ಇನ್ನು ಮುಂದೆ ಆತ್ಮನಾತ್ಮವಿವೇಚನ ಅಂತ ಬರ್ತದೆ ನಿತ್ಯ ಅನಿತ್ಯ ಅಥವಾ ಸತ್ ಅಸತ್ ಆತ್ಮ ಅನಾತ್ಮ ವಿವೇಚನೆ ಅಂದರೆ ವಿವೇಕ ವಿದ್ವತ್ವಾದು ಅಪಿ ಶ್ರೇಷ್ಠ ಇಂತಹ ವೇದಾರ್ಥ ಜ್ಞಾನಕ್ಕಿಂತಲೂ ಆತ್ಮ ಹಾಗೂ ಅನಾತ್ಮಗಳ ವ್ಯತ್ಯಾಸವನ್ನು ಅರಿಯುವಂತಹ ವಿವೇಚನಾ ಶಕ್ತಿ ಇರುವವನೇ ಮೇಲು ಸದ್ ಅಸದ್ ವಿವೇಕ ನಿತ್ಯ ಅನಿತ್ಯ ವಿವೇಕ ಅದುವೇ ಆತ್ಮ ಅನಾತ್ಮ ವಿವೇಕ ಸಾಧನ ಚತುಷ್ಟಯದಲ್ಲಿ ಮೊದಲನೆಯದೇ ಇದು ಯಾವುದು ನಿತ್ಯಾನಿತ್ಯ ವಿವೇಕ ಯಾವುದು ನಿತ್ಯವಾದದ್ದು ಯಾವುದು ಅನಿತ್ಯವಾದದ್ದು ಯಾವುದು ಶಾಶ್ವತವಾದದ್ದು ಯಾವುದು ನಶ್ವರವಾದದ್ದು ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ಆತ್ಮ ಯಾವುದು ಅನಾತ್ಮ ಯಾವುದು ಬ್ರಹ್ಮ ಯಾವುದು ಜಗತ್ತು ಏನಂತ ಪ್ರತ್ಯೇಕ ಮಾಡತಕ್ಕಂಥದ್ದು ಜಗತ್ ಜೀವ ಜಗತ್ತು ಬ್ರಹ್ಮ ಪ್ರತ್ಯೇಕ ಅಂದರೆ ಈ ಹೊರ ಮುಖದಲ್ಲಿ ನಾವು ಕಾಣತಕ್ಕಂಥದ್ದು ಯಾವುದು ಅದರ ನಿಜವಾದ ಅಂತರಾರ್ಥ ಯಾವುದು ಅದನ್ನು ತಿಳಿಯುವಂಥದ್ದು ನಿತ್ಯಾನಿತ್ಯ ವಿವೇಕಃ ಸಾಧನ ಚತುಷ್ಟೆಯ ನಾಲ್ಕಿದೆ ಸಿ ಒಂದು ನಿತ್ಯಾನಿತ್ಯ ವಿವೇಕ ಮೊದಲನದ್ದೇ ಎರಡನೆಯದು ಸಾಧನ ಚತುಷ್ಟೆ ಅಂದರೆ ಸಾಧನೆಗೆ ಬೇಕಾದಂಥ ನಾಲ್ಕು ಸಂಪತ್ತುಗಳು ನಾನಲ್ಲಿ ಇರಬೇಕಾದದ್ದು ಬ್ರಹ್ಮಜ್ಞಾನ ಅಥವಾ ಮೋಕ್ಷ ಆಗಲಿಕ್ಕೆ ನಿತ್ಯಾನಿತ್ಯ ವಿವೇಕ ಇಹಾಮೂತ್ರ ಫಲಭೋಗ ವಿರಾಗ ಶಮದಮಾದಿ ಷಟ್ ಸಂಪತ್ತಿ ಆಮೇಲೆ ಮುಮೋಕ್ಷೋತ್ಪಮ ಅಂತೇಳಿ ನಾಲ್ಕಿದೆ ಹ್ಞೂ ಅದರಲ್ಲಿ ನಿತ್ಯಾನಿತ್ಯ ವಿವೇಕ ಮೊದಲನೆಯದು ಆಮೇಲೆ ಇಹ ಅಮೂತ್ರ ಫಲಭೋಗ ವಿರಾಗ ಶಮಧಮ ಉಪರತಿ ಶ್ರದ್ಧಾ ತಿತಿಕ್ಷಾ ಸಮಾಧಾನಾಖ್ಯಾ ಷಟ್ ಸಂಪತ್ತಿ ಮೋಕ್ಷತ್ವ ಚ ಇದು ಸಾಧನಾ ಚತುಷ್ಟಯಂ ನಿತ್ಯಾನಿತ್ಯ ವಿವೇಕ ಇಹ ಪರಲೋಕಗಳ ಫಲಭೋಗ ವಿರಾಗ ವೈರಾಗ್ಯ ಈ ಲೋಕದಲ್ಲಿಯೂ ಫಲಭೋಗ ಬೇಡ ಪರಲೋಕದಲ್ಲಿ ನನಗೆ ಬೇರೆ ಯಾವುದೇ ಸ್ವರ್ಗಾದಿ ಸುಖಗಳು ಬೇಡ ಎನ್ನತಕ್ಕಂತಹ ವಿರಾಗ ಬರತಕ್ಕಂಥದ್ದು ವೈರಾಗ್ಯ ಮೂರನೆಯದು ಮನು ನಿಯಂತ್ರಣ ಶಮ ಇಂದ್ರಿಯ ನಿಗ್ರಹ ದಮ ತನ್ನಲ್ಲಿ ಆನಂದವಾಗಿರುವುದು ಉಪರತಿ ಉಪ ಸಮೀಪೆ ರತಿ ಅಂದರೆ ಆನಂದ ತನ್ನಲ್ಲಿ ಆತ್ಮನಲ್ಲಿ ಶ್ರದ್ಧೆ ನಂಬಿಕೆ ಆತ್ಮ ಆತ್ಮತತ್ವ ಇದೆ ಅಂಥೇಳಿ ತಿೆ ಸಹನಾ ಭಾವ ಸಹನೆ ಗುಣ ಇರತಕ್ಕಂಥದ್ದು ಆತ್ಮಧ್ಯದಲ್ಲಿ ತಲ್ಲಿನತೆ ಸಮ್ ಸಮಾಧಾನ ಅಂತ ಹೇಳಿದರೆ ಆಧಾನ ಏಕಾಗ್ರತೆ ಅದರಲ್ಲಿ ತಲ್ಲಿನತೆ ಎಂಬಂತಹ ಷಟ್ ಆರು ಸಂಪತ್ತಿ ಯಾವುದಿದೆ ಅದು ಶಮದಮಾನದ ಷಟ್ ಸಂಪತ್ತಿ ಅಂತೇಳಿ ಹಾಗೂ ಮೋಕ್ಷಾಕಾಂಕ್ಷೆ ಮುಕ್ಷತ್ವ ಇವೆ ನಾಲ್ಕು ಸಾಧನಚತುಷ್ಟಯ ನಿತ್ಯ ನಿತ್ಯ ವಿವೇಕ ಇಹಾತ್ರ ಫಲಭೋಗ ವಿರಾಗ ಶಮದಮಾದ ಷಟ್ಪಸಂಪತ್ತಿ ಮೋಕ್ಷಾಕಾಂಕ್ಷೆ ಮುಕ್ಷುತ್ವ ಇವುಗಳಲ್ಲಿ ಮೊದಲನೆಯದೇ ಇಲ್ಲಿ ಹೇಳಿರತಕ್ಕಂತಹ ಆತ್ಮನಾತ್ಮ ವಿವೇಚನ ಅಂತೇಳಿ ಅಂದರೆ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ ಇವ ನಾಪರ ಇತ್ತಚ್ಯತಿ ಯ ಸಹ ವಿದುಷೋ ವರಿಷ್ಠ ಬ್ರಹ್ಮ ಒಂದೇ ಸತ್ಯ ಅಥವಾ ಶಾಶ್ವತ ತೋರುವ ಜಗತ್ತೆಲ್ಲೋ ಮಿಥ್ಯಾ ಅಥವಾ ನಶ್ವರ ಈ ಜೀವನೆನಿಸಿದವನು ಬ್ರಹ್ಮವೇ ಹೊರತು ಅದಕ್ಕಿಂತ ಬೇರೆಯಲ್ಲ ಎಲ್ಲರ ದೇಹದೊಳಗಿರುವ ಏಕಮೇವ ಬ್ರಹ್ಮವೇ ಅನೇಕ ಜೀವರೆನಿಸಿದೆಯೇ ಹೊರತು ಆತ್ಮವು ಬಹುವಲ್ಲ ಒಂದೇ ಎಲ್ಲರೊಳಗೂ ಇದೆ ಒಂದೇ ಆತ್ಮ ಈ ರೀತಿ ಯಾವನು ವಿವೇಚಿಸ್ತಾನೋ ಅವನು ವೇದಾರ್ಥ ಬಲ್ಲ ವಿದ್ವಾನನಿಗಿಂತ ಹೆಚ್ಚಿನವನು ಹೀಗೆ ವೇದಾರ್ಥ ಜ್ಞಾನಕ್ಕಿಂತ ನಿತ್ಯಾನಿತ್ಯ ವಿವೇಕವೇ ಮಿಗಿಲು ಅಂತೇಳಿ ಹೇಳ್ತಾರೆ ಆಮೇಲೆ ಸ್ವನುಭವ ಸುಅನುಭವ ಸುಷ್ಟು ಅನುಭವ ಬ್ರಹ್ಮಾತ್ಮಸ್ವರೂಪ ನಿತ್ಯಾಂತ್ಯವಿವೇಕಾದ ಉಪಜಾಯಿತೆ ಯದೇಕತ್ ಆತ್ಮನಾತ್ಮವಿವೇಕಾದಿ ವರಂ ಇದೆ ಅಂದರೆ ಒಳ್ಳೆಯ ಅನುಭವ ಬ್ರಹ್ಮ ಆತ್ಮಸ್ವರೂಪದ್ದು ಒಳ್ಳೆಯ ಅನುಭವ ಅದರ ಬಗ್ಗೆ ದಿನ ಸರಿಯಾದ ಅನುಭವ ಅಂತೇಳಿ ನಿತ್ಯಾಂತ್ಯ ವಿವೇಕದಿಂದಾಗಿ ಉಂಟಾಗುವುದು ಎನ್ ಅದು ಹೇಗೆ ಉಂಟಾಗ್ತದೆ ನಿತ್ಯ ಅನಿತ್ಯ ವಿವೇಕದಿಂದ ಉಂಟಾದಂತಹ ಬ್ರಹ್ಮಾತ್ಮದ ಬ್ರಹ್ಮಾತ್ಮಸ್ವರೂಪದ ಸರಿಯಾದ ಅನುಭವ ಆತ್ಮನಾತ್ಮ ವಿವೇಕಕ್ಕಿಂತಲೂ ಅದು ಹೆಚ್ಚಿನದ್ದು ಎಂಬುದಾಗಿ ಯಾವುದು ಸ್ವನುಭವ ಬ್ರಹ್ಮಾತ್ಮ ಸ್ವರೂಪದ ಅನುಭವ ಆದರೆ ಅದು ಆತ್ಮನಾತ್ಮ ವಿವೇಕದಿಂದ ಹೆಚ್ಚಿನದ್ದು ಅದು ಅದರ ಅನುಭವ ವಿವೇಕವೂ ಮೊದಲನೇ ಹಂತ ವಿವೇಕ ಆದ ನಂತರ ಅದರ ಯಥಾರ್ಥ ಅನುಭವ ಆಗುವಂಥದ್ದು ಅದಕ್ಕಿಂತ ಹೆಚ್ಚಿನದ್ದು ಸ್ವನುಭವ ಬ್ರಹ್ಮಾತ್ಮನ ಸಂಸ್ಥಿತಿ ಸ್ವನುಭವಾ ಶ್ರೇಷ್ಠ ಪ್ರತಿಕ್ಷಣಮ ಅಹಂ ಬ್ರಹ್ಮಸ್ಮೀತಿ ಭಾವೇ ಸಂಸ್ಥಿತಿ ಬ್ರಹ್ಮಾತ್ಮ ಸ್ವರೂಪೇ ಉಪಸ್ಥಿತಿ ಯದೇವ ಮುಕ್ತಿ ಜೀವನ್ಮುಕ್ತಿ ರೀತಿ ವಾ ಸ್ಮೃತ ಅಂದರೆ ಬ್ರಹ್ಮಾತ್ಮ ಸ್ವರೂಪದ ಕ್ಷಣಿಕವಾದ ಅನುಭವ ಅದಕ್ಕೆ ಸ್ವನುಭವ ಅಂತ ಹೇಳ್ತೇನೆ ಸರಿಯಾದ ಅನುಭವ ಅದು ಕ್ಷಣಿಕವಾಗಿದ್ದರೆ ಅದಕ್ಕಿಂತಲೂ ಸದಾ ಅದೇ ಭಾವದಲ್ಲಿ ನೆಲೆಯಾಗಿರುವುದೇ ಪರಮಶ್ರೇಷ್ಠವಾದದ್ದು ಪ್ರತಿಕ್ಷಣವೂ ಕೂಡ ಹೀಗೆ ಬ್ರಹ್ಮಾತ್ಮ ಭಾವದಲ್ಲಿ ಇರುವಿಕೆಯೇ ಮುಕ್ತಿ ಅಥವಾ ಜೀವನ್ಮುಕ್ತಿ ಅಂತ ಹೇಳಲ್ಪಟ್ಟಿದೆ ತಾನು ಬ್ರಹ್ಮಾತ್ಮ ತಾನು ಬ್ರಹ್ಮವೇ ತಾನು ಆತ್ಮವೇ ಎನ್ನತಕ್ಕಂಥ ಭಾವದಲ್ಲಿ ಸದಾ ನೆಲೆಸಿ ಇದ್ದರೆ ಯಾವನ ಬುದ್ಧಿಯು ನೆಲೆಸಿರ್ತದೋ ಯಾವನ ಮನಸ್ಸು ಆ ರೀತಿಯಾಗಿ ಚಿಂತಿಸ್ತದೋ ಅದರಲ್ಲಿ ನೆಲೆಸಿರ್ತದೋ ಅದನ್ನು ಮುಕ್ತಿ ಅಥವಾ ಜೀವನ್ ಮುಕ್ತಿ ಅಂತಲೇ ಹೇಳ್ತಾರೆ ಅದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಇನ್ನು ಹಿಂದೆ ಹೇಳಿದ್ದಕ್ಕೆಲ್ಲದಕ್ಕಿಂತಲೂ ನ ಅಂದರೆ ಅಸ್ಮಭ್ಯಂ ನಮಗೆ ಮುಕ್ತಿಹಿ ಅಂದರೆ ಉಪಯುಕ್ತ ಉಪರ್ಯುಕ್ತ ಮುಕ್ತಸ್ಥಿತಿ ಮೇಲೆ ಹೇಳಿರತಕ್ಕಂಥ ಮುಕ್ತಸ್ಥಿತಿಯು ಶತಕೋಟಿ ಜನ್ಮಸುಕೃತೈ ಪುಣ್ಯೈ ವಿನೇಕೈ ಸುಕರ್ಮಾರ್ಜಿತಪುಣ್ಯೈ ವಿಹು ಜನ್ಮಗಳಲ್ಲಿ ಮಾಡಿದ ಒಳ್ಳೆಯ ಕರ್ಮಗಳಿಂದ ಸಂಗೃಹೀತವಾದ ಪುಣ್ಯರಾಶಿ ಇಲ್ಲದೆ ಲಭ್ಯತೆ ಮುಕ್ತಿಯು ಬ್ರಹ್ಮಾತ್ಮಾವೇ ಸರ್ವರ್ವಕಾಲಿ ಸಂಸ್ಥಿ ಸಂಸ್ಥಿತ್ಯ ಸಂಭವತ್ಯ ಕೇವಲ ಬ್ರಹ್ಮಾತ್ಮನೆ ನಾನೆಂಬ ಭಾವದಲ್ಲೇ ಎಲ್ಲ ಕಾಲಗಳಲ್ಲೂ ಸ್ಥಿರವಾಗಿ ನೆಲೆಸಿರುವಿಕೆಯಿಂದಲೇ ಉಂಟಾಗಿಯೇ ಆಗ್ತದೆ ಮುಕ್ತಿ ಯತ ಜ್ಞಾನ ದೇವ ಹಿ ಕೈವಲ್ಯಂ ಯಾಕೆಂದರೆ ಬ್ರಹ್ಮವೇ ತಾನೆಂಬ ತಿಳುವಳಿಕೆಯೇ ಮೋಕ್ಷವಲ್ಲವೇ ಬ್ರಹ್ಮವಿದ್ ಬ್ರಹ್ಮವ್ಯೋತಿ ಇತಿ ಶ್ರುತಿ ಬ್ರಹ್ಮವಿದನು ಬ್ರಹ್ಮವೇ ಆಗ್ತಾನೆ ಅಂದರೆ ಶ್ರುತಿ ಅಥವಾ ವೇದ ಹೇಳಿದೆ ಹಾಗಾಗಿ ಯಾವುದೇ ಪುಣ್ಯಕರ್ಮಗಳಿಂದ ಅಲ್ಲ ಮೋಕ್ಷ ಆಗತಕ್ಕಂಥದ್ದು ಮತ್ತು ಶತಕೋಟಿ ಜನ್ಮ ನೂರು ಕೋಟಿ ಕರ್ಮಗಳ ಜನ್ಮಗಳಲ್ಲಿ ಮಾಡಿದಂಥ ಪುಣ್ಯರಾಶಿಯಿಂದಲೂ ಕೂಡ ಅಲ್ಲ ಮತ್ತು ಯಾವುದರಿಂದ ಜ್ಞಾನವೊಂದರಿಂದಲೇ ಕರ್ಮದ ರಾಶಿಯಿಂದ ಅಲ್ಲ ಪುಣ್ಯಕರ್ಮಗಳ ರಾಶಿ ಫಲದಿಂದ ಅಲ್ಲ ಬ್ರಹ್ಮವೇ ತಾನೆಂಬ ತಿಳುವಳಿಕೆ ಯಾವುದಿದೆ ಅದುವೇ ನಮಗೆ ಮೋಕ್ಷವನ್ನು ಉಂಟು ಮಾಡುತ್ತದೆ ಅಂಥೇಳಿ ಒಂದರ್ಥ ಇನ್ನೊಂದು ನಹ ಅಂತ ಹೇಳುವ ಬದಲು ಅದನ್ನು ನಕಾರವಾಚಕವಾಗಿ ತಗೊಂಡರೆ ಅಂದರೆ ನೆಗೆಟಿವ್ ನೋ ಮುಕ್ತಿಹಿ ನ ಅಂತ ಹೇಳುವ ಅರ್ಥದಲ್ಲಿ ತೆಕ್ಕೊಂಡ್ರೆ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈ ವಿನಾ ಲಭ್ಯತೆ ಹ್ಞೂ ಪುಣ್ಯಗಳ ಹೊರತಾಗಿ ಮುಕ್ತಿಯು ಲಭಿಸಲಾರದು ಎನ್ನತಕ್ಕಂಥ ಒಂದು ಅರ್ಥ ಅದಕ್ಕಿಂತ ಹೆಚ್ಚು ಇದೇ ಹೆಚ್ಚು ಸರಿಯಾಗ್ತದೆ ಆ ಅರ್ಥದಲ್ಲಿ ಹೇಗೆ ಅಂತ ಹೇಳಿದರೆ ಎಷ್ಟೋ ಅನಂತ ಕೋಟಿ ಜನ್ಮಗಳಲ್ಲಿ ಮಾಡಿದಂತಹ ಪುಣ್ಯದ ಫಲವಲ್ಲದೆ ಪುಣ್ಯವಿಲ್ಲದಿದ್ದರೆ ನಮಗೆ ಮೋಕ್ಷ ಸಿಗಲಿಕ್ಕಿಲ್ಲ ಎನ್ನುವಂಥದ್ದು ಅದು ದ್ವೈತ ಭಾವ ಆಯಿತು ಅದ್ವೈತ ಭಾವ ಆಗಲಿಲ್ಲ ಪುಣ್ಯ ಅಲ್ಲಿ ಕರ್ಮ ಮಾಡಬೇಕಂದರೆ ಅದು ಕರ್ಮ ಮಾರ್ಗ ಆಯ್ತದ ಕರ್ಮ ಮಾಡಿದರೆ ಪುಣ್ಯಕರ್ಮಗಳನ್ನು ಮಾಡಿದರೆ ಎಷ್ಟೋ ಜನ್ಮಗಳಲ್ಲಿ ಕೊನೆಗೆ ಮುಕ್ತಿ ಸಿಗ್ತದೆ ಅಂಥೇಳಿ ಆ ಅರ್ಥ ಅಲ್ಲ ಇಲ್ಲಿ ಶಂಕರಾಚಾರ್ಯ ಹೇಳಿದ ಜ್ಞಾನಮಾರ್ಗವನ್ನು ಹೇಳಿದ್ದಾರೆ ಅಂದರೆ ಬ್ರಹ್ಮಜ್ಞಾನ ಆತ್ಮಜ್ಞಾನ ನಮಗೂ ಅದೇ ಮೋಕ್ಷ ಹಾಗಾಗಿ ಎಷ್ಟೇ ಪುಣ್ಯಪಾಪ ಅಥವಾ ಪುಣ್ಯಕರ್ಮಗಳೇ ಆಗಲಿ ಶತಕೋಟಿ ಜನ್ಮಗಳ ಸಂಪಾದಿಸಿ ಕಟ್ಟಿ ಕಟ್ಟಿ ಕೂಡ ಅದರ ಫಲ ಮೋಕ್ಷ ಅಲ್ಲ ಪುಣ್ಯಲೋಕ ಪ್ರಾಪ್ತಿ ಆಗ್ತದೆ ಅಷ್ಟೇ ಪುಣ್ಯಲೋಕ ಅಂದರೆ ಯಾವುದು ಸ್ವರ್ಗಾದಿಗಳು ಬೇರೆ ಬೇರೆ ಲೋಕಗಳು ಸಿಗ್ಬೋದು ಆದರೆ ಅದು ಕೂಡ ಪುಣ್ಯ ಕ್ಷಯಿಸಿದಾಗ ಪುನಃ ಹುಟ್ಟಬೇಕಾಗ್ತದೆ ಪುನಃ ಹುಟ್ಟೋದು ಪುನಃ ಪುಣ್ಯ ಮಾಡೋದು ಪುನಃ ಪುಣ್ಯ ಲೋಕಪ್ರಾಪ್ತಿ ಪುನಃ ಹುಟ್ಟುವುದಿರಿ ಹಾಗೆ ಆಗ್ತದೆ ಹೊರತು ಅಲ್ಲಿ ಅಲ್ಲಿ ಮೋಕ್ಷ ಸ್ಥಿತಿ ಬರೋದಿಲ್ಲ ಮೋಕ್ಷ ಸ್ಥಿತಿ ಉಂಟಾಗಬೇಕಿದ್ದರೆ ಜೀವನ್ಮುಕ್ತ ಸ್ಥಿತಿ ಉಂಟಾಗಬೇಕಿದ್ರೆ ಬದುಕಿದ್ರೂ ಅವನು ಜೀವನ್ಮುಕ್ತನಾಗಬೇಕಿದ್ರೆ ಯಾವುದರ ಅಂಟು ಅವನಿಗೆ ಬಾರದಿರಬೇಕಿದ್ದರೆ ಕರ್ಮಗಳ ಲೇಪ ಇಲ್ಲದಿರಬೇಕಿದ್ರೆ ಪುಣ್ಯ ಪಾಪಗಳನ್ನು ಆತನು ಮೀರಬೇಕಿದ್ರೆ ಅವನು ಬ್ರಹ್ಮಾತ್ಮ ಜ್ಞಾನವನ್ನು ಹೊಂದುವುದು ಒಂದೇ ದಾರಿ ಅಂಥೇಳಿ ಇದರ ಅರ್ಥ ಇದು ಎರಡನೇ ಶ್ಲೋಕದ ಅರ್ಥ ವಿವೇಕ ಚೂಡಾವಣಿ ಇನ್ನು ಮೂರನೆಯದು ದೈವಾನುಗ್ರಹ ಎನ್ನುತ್ತಕ್ಕಂಥ ವಿಚಾರದ ಬಗ್ಗೆ ಹೇಳಿದೆ ಅದನ್ನ ನಾವು ನಾಳೆ ದಿವಸ ನೋಡೋಣ ಹರೇರಾಮ ಶ್ರೀ ಶಂಕರಾರ್ಪಿತ ಓಂ ತತ್ಸತ್ ವಿವೇಕ ಚೂಡಾವಣಿಯ ನಾಲ್ಕನೇ ಕಂತು ಇಲ್ಲಿಗೆ ಮುಗಿಯಿತು ನಾಳೆ ಐದನೇ ಕಂತನ್ನು ನೋಡೋಣ